ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರಯೇ ಪರಮತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಕೃಷ್ಣಾಯದವೇಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಿಣೀಶಾ ನಮೋ ವೇದಾಂತವೇನೆ ನಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಕುರಿತು ಪ್ರಶ್ನೆಯನ್ನು ಮಾಡಿದ್ದ ಏನು ಪ್ರಶ್ನೆಗಳು ಅಂತ ಕೇಳಿದ್ರೆ ತತ್ವಜ್ಞಾನದಿಂದ ಮನಸ್ಸಿನಲ್ಲಿರ್ತಕ್ಕಂಥ ಕಾಮಕ್ರೋಧಾದಿ ದೋಷಗಳೆಲ್ಲ ನಾಶ ಆಗೋದೇ ಆದರೆ ಎಲ್ಲರೂ ಯಾಕೆ ತತ್ವಜ್ಞಾನ ಸಂಪಾದನೆಗಾಗಿ ಪ್ರಯತ್ನವನ್ನು ಮಾಡ್ತಿಲ್ಲ ಇದು ಕೇವಲ ಅರ್ಜುನನ ಪ್ರಶ್ನೆ ಮಾತ್ರ ಅಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಬರುವಂತಹ ಪ್ರಶ್ನೆ ಇನ್ನೊಂದು ಜ್ಞಾನ ಸಂಪಾದನೆಯ ಮಾರ್ಗವನ್ನ ಬಿಟ್ಟು ಮನಸಿನ ಆಕಾಂಕ್ಷೆಯ ಅಭಿಲಾಷೆಗಳನ್ನು ಪೂರೈಸ್ಕೊಳ್ಳೋದಕ್ಕಾಗಿ ತಲೆ ಮೇಲೆ ಬೆಂಕಿ ಬಿದ್ದರೆ ಹೇಗೋ ಹಾಗೆ ಊರೆಲ್ಲ ಸುತ್ತಾಡಿ ಕಷ್ಟವನ್ನು ತತ್ವಜ್ಞಾನ ಇಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಸುಖ ಸಾಧನ ಅಂತ ಆಗಿದ್ದರೂ ಕೂಡ ಯಾರೂ ಅದನ್ನು ಸಾಧಿಸ್ಲಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಮತ್ತೆ ಮತ್ತೆ ರಾಗದ್ವೇಷದಿಂದ ಕೂಡಿರ್ತಕ್ಕಂಥ ಈ ಸಂಸಾರದಲ್ಲೇ ಬಿದ್ದು ಯಾಕೆ ಒದ್ದಾಡ್ತಾ ಇದ್ದಾರೆ ಇದು ಈ ಹಂತದಲ್ಲಿ ಎಲ್ಲರಿಗೂ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಮೂಡುವಂತ ಒಂದು ಪ್ರಶ್ನೆಗಳು ತತ್ವಜ್ಞಾನದ ಹಿರಿಮೆಯನ್ನು ತಿಳಿದಿರ್ತಕ್ಕಂಥ ಜನರೇ ಲೋಕದಲ್ಲಿ ಕಡಿಮೆ ಹಾಗೆ ತಿಳ್ಕೊಂಡವರೆಲ್ಲರೂ ಕೂಡ ಇದನ್ನು ಸಾಧಿಸಿಲ್ಲ ಅನ್ನೋದು ಕೂಡ ಅಷ್ಟೇ ಕುತೂಹಲದ ಪ್ರಶ್ನೆ ಅಂತ ಅರ್ಜುನ ಕೃಷ್ಣನ ಕುರಿತು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮುಂದಿನ ಮೂರು ಶ್ಲೋಕಗಳಿಂದ ಈ ಅರ್ಜುನನ ಸಂಶಯವನ್ನು ಪರಿಹಾರ ಮಾಡ್ತಾನೆ ಐವತ್ತೊಂಬತ್ತು ಅರುವತ್ತು ಅರವತ್ತೊಂದು ಮೂರು ಶ್ಲೋಕಗಳಿಂದ ಅರ್ಜುನನ ಸಂಶಯವನ್ನು ಪರಿಹಾರ ಮಾಡ್ತಾನೆ ಈ ಜ್ಞಾನ ಸಂಪಾದನೆ ಅನ್ನೋದು ಸುಲಭ ಅಲ್ಲ ಉಪವಾಸ ಇದ್ದು ಇಂದ್ರಿಯಗಳನ್ನು ಗೆಲ್ಲಬೇಕು ಅದರಿಂದ ಜ್ಞಾನವನ್ನು ಗಳಿಸಬೇಕು ಅಥವಾ ಸಂಪಾದನೆ ಮಾಡಬೇಕು ಹೀಗೆ ಜ್ಞಾನ ಸಂಪಾದನೆ ಅನ್ನೋದು ಕಷ್ಟ ಸಾಧ್ಯ ಈ ಮೇಲಿನ ಪ್ರಶ್ನೆಗಳು ಅರ್ಜುನ ಮಾಡ್ತಕ್ಕಂಥದ್ದು ಹೇಗಿದೆ ಅಂತಂದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಈ ಗೌರಿಶಂಕರ ಪರ್ವತವನ್ನು ಅಥವಾ ಹಿಮಾಲಯವನ್ನು ಯಾಕೆ ಹೋಗಿಲ್ಲ ಅಥವಾ ಎಲ್ಲರೂ ಅಖಂಡವಾಗಿರ್ತಕ್ಕಂಥ ಸಮುದ್ರವನ್ನು ಈಜಿ ಸಮುದ್ರವನ್ನು ದಾಟುವಂತಹ ಪ್ರಯತ್ನವನ್ನು ಮಾಡಿಲ್ಲ ಅಥವಾ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿವಂತರು ವೈದ್ಯರೋ ತಂತ್ರಜ್ಞರು ಯಾಕೆ ಆಗಿಲ್ಲ ಹೀಗೆಲ್ಲ ಪ್ರಶ್ನೆ ಕೇಳಿದರೆ ಅದಕ್ಕೆಲ್ಲ ಏನು ಉತ್ತರನೋ ಇಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಉತ್ತರ ಈ ಮೇಲೆ ತಿಳಿಸಿರುವಂತಹ ಎಲ್ಲವೂ ಕೂಡ ಲೋಕದ ದೃಷ್ಟಿಯಲ್ಲಿ ಅಂದರೆ ವೈದ್ಯ ವಿಜ್ಞಾನ ಇರ್ಬೋದು ತಂತ್ರಜ್ಞಾನವನ್ನು ಕಲಿಯೋದಿರ್ಬೋದು ಅಥವಾ ಈಜುವಿಕೆ ಸ್ವಿಮ್ಮಿಂಗ್ ಅದಾಗಿರ್ಬೋದು ಅಥವಾ ಟ್ರೆಕ್ಕಿಂಗ್ ಗೌರಿಶಂಕರ ಮೊದಲಾಗಿರ್ತಕ್ಕಂಥ ಪರ್ವತಗಳನ್ನು ಏರುವಂತಹ ಕಲೆ ಇದೆಲ್ಲವೂ ಕೂಡ ಲೋಕದ ದೃಷ್ಟಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಗಳೇ ಆಗಿದ್ರು. ಅವುಗಳ ಸಿದ್ಧಿಯನ್ನು ಪಡ್ಕೋಬೇಕು ಅಂತ ಆದರೆ ಆಳವಾದ ಅಧ್ಯಯನ ರೂಪವಾಗಿರ್ತಕ್ಕಂಥ ವಿಶೇಷ ಸಾಧನ ಅಭ್ಯಾಸ ಅನ್ನೋದು ಅತ್ಯವಶ್ಯಕವಾಗಿರುವಂಥದ್ದು ಈ ಯಾವ ಸಾಧನೆಯನ್ನು ಕೂಡ ಸುಲಭವಾಗಿ ಮಾಡೋದು ಯಾರಿಂದಲೂ ಸಾಧ್ಯ ಇಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ ಪರಂ ದೃಷ್ಟ ನಿವರ್ತತೆ ಈ ಶ್ಲೋಕದಲ್ಲಿ ಕೃಷ್ಣ ಇಂದ್ರಿಯ ಜಯದ ಬಗ್ಗೆ ಹೇಳ್ತಾನೆ ಇಲ್ಲಿ ನಿರಾಹಾರಸ್ಯ ಅನ್ನೋ ವಿಶೇಷಣವು ಇಂದ್ರಿಯ ಜಯಕ್ಕೆ ಕಾರಣವನ್ನು ಕೂಡ ತಿಳಿಸ್ತಾ ಇದೆ ವಿಷಯ ಅಂದರೆ ಇಂದ್ರಿಯಗಳಲ್ಲಿ ಇರುವಂತಹ ರಸ ರೂಪಾದಿ ವಿಷಯಭೋಗಶಕ್ತಿ ರಸವರ್ಜಮ್ ಅಂದರೆ ರಸವನ್ನ ಬಿಟ್ಟು ರಸ ಅಂದರೆ ಆಸೆ ಅಂತ ಅರ್ಥ ಆ ಆಸೆಯನ್ನು ಬಿಟ್ಟು ಅಂತ ಉಪವಾಸ ಮಾಡೋದರಿಂದ ಇಂದ್ರಿಯಗಳ ಶಕ್ತಿ ಮಾತ್ರ ಕುಂದತ್ತೆ ಅಥವಾ ಕಡಿಮೆ ಆಗತ್ತೆ ಆದರೆ ಮನಸ್ಸಿನಲ್ಲಿರ್ತಕ್ಕಂಥ ವಿಷಯ ಪದಾರ್ಥಗಳ ಅಭಿಲಾಷೆ ಆಶೆ ಅನ್ನೋದು ನಾಶ ಆಗೋದೇ ಇಲ್ಲ ಉದಾಹರಣೆಗೆ ಇವತ್ತು ಏಕಾದಶಿ ಎರಡನೇ ಏಕಾದಶಿ ಏಕಾದಶಿ ನಿರಾಹಾರ ಮಾಡಿದ್ರು ಮನೆಯಲ್ಲಿ ಮತ್ತೆ ಇನ್ಯಾರಾದರೂ ಏನೇನಾದರೂ ತಿಂದರೆ ಆ ಪದಾರ್ಥ ನಿಮಗೆ ಬೇಕಾ ಅಂತೇನಾದರೂ ಕೇಳಿದರೆ ಇವತ್ತು ಬೇಡ ನಾಳೆ ಕೊಡು ಅಂತ ಹೇಳ್ತೀವಲ್ಲ ಆ ರೀತಿ ಅದು ಮನಸ್ಸಿನ ಅಭಿಲಾಷ ನಾಶ ಆಗೋದು ಪರಮಾತ್ಮನ ದರ್ಶನ ಆದಾಗ ಮಾತ್ರ ಹೊರತು ಇಲ್ಲದೇ ಇಲ್ಲ ಅದನ್ನೇ ಕೃಷ್ಣ ಹೇಳಿದ್ದು ಪರಂ ದೃಷ್ಟ ನಿವರ್ತತೆ ಪರಂ ಸರ್ವೋತ್ತಮನಾದ ಪರಮಾತ್ಮನನ್ನು ನೋಡಿದಾಗ ಮಾತ್ರ ಈ ವಿಷಯ ಸುಖಗಳ ಅಭಿಲಾಷೆ ಅಪೇಕ್ಷೆ ಅನ್ನೋದು ನಾಶ ಆಗತ್ತೆ ಹೊರತು ಇಲ್ಲದೇ ಇದ್ರೆ ಇಲ್ಲ ಅದನ್ನೇ ರಸೋಪಿ ವಿಷಯ ಪದಾರ್ಥಗಳ ಬಯಕೆ ಅಥವಾ ಅಪೇಕ್ಷೆಯೋ ಅಸ್ಯ ಸಾಧಕ ಜೀವನಿಗೆ ಪರಮಾತ್ಮನ ದರ್ಶನದಿಂದ ಪರಂ ದೃಷ್ಟ ನಿವರ್ತತೆ ನಾಶ ಆಗತ್ತೆ ಹೊರತು ಅನ್ಯ ಮಾರ್ಗ ಇಲ್ಲ ಅಂತ ಈ ರೀತಿಯಾಗಿ ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅರ್ಥ ಚಿಂತನೆಯನ್ನು ತಿಳಿಸ್ತಾರೆ ರಸವರ್ಜಮ್ ಅಂದರೆ ಗಂಧ ರಸ ರೂಪ ಶಬ್ದ ಸ್ಪರ್ಶ ಇವುಗಳಲ್ಲಿ ಪಂಚ ತನ್ಮಾತ್ರೆಗಳಲ್ಲಿ ರಸವನ್ನ ಬಿಟ್ಟು ಇವುಗಳು ಉಪವಾಸದಿಂದ ನಿವೃತ್ತಿಯನ್ನು ಹೊಂದುತ್ತೆ ಅರ್ಥಾತ್ ಉಪವಾಸದಿಂದ ಕಣ್ಣು ಕಿವಿ ಮೂಗು ತೊಗಿಂದ್ರಿಯಗಳು ತಮ್ಮ ರೂಪಾದಿ ವಿಷಯಗಳ ಭೋಗಶಕ್ತಿ ಮತ್ತು ಮನಸ್ಸಿನಲ್ಲಿರ್ತಕ್ಕಂಥ ಅವುಗಳ ಅಭಿಲಾಷೆ ಅದನ್ನು ನಾಶ ಮಾಡ್ಕೊಳ್ಳುತ್ತೆ ಇಲ್ಲಿ ರಸವರ್ಜಮ್ ಅಂದರೆ ರಸ ಅನ್ನೋ ಶಬ್ದಕ್ಕೆ ನಾಲಿಗೆಯ ಶಕ್ತಿ ಮತ್ತು ಮನಸ್ಸಿನಲ್ಲಿರುವಂತಹ ರುಚಿಯ ಅಭಿಲಾಷೆ ಅಂತ ಅರ್ಥ ಮಾಡ್ಕೋಬೇಕು ನಾಲಿಗೆಯಲ್ಲಿ ಇರುವಂತಹ ರಸ ಭೋಗ ಮಾಡುವಂತಹ ಶಕ್ತಿ ಮತ್ತು ಮನಸ್ಸಿನಲ್ಲಿ ಇರುವಂತಹ ರಸದ ಆಕಾಂಕ್ಷೆ ಈ ಎರಡೂ ಉಪವಾಸದಿಂದ ನಿವೃತ್ತಿ ಅಥವಾ ನಾಶವನ್ನು ಹೊಂದೋದಿಲ್ಲ ಹಾಗಾದರೆ ಯಾವಾಗ ಇವೆರಡರ ನಿವೃತ್ತಿ ಅಥವಾ ನಾಶ ಅನ್ನೋದು ಅಂತ ಪ್ರಶ್ನೆ ಬಂದರೆ ರಸೋಪ್ಯಸ್ಯ ಅದೇ ಶ್ಲೋಕದ ಉತ್ತರಾರ್ಧದಲ್ಲಿ ತಿಳಿಸ್ತಾರೆ ಅಸ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿಯ ರಸೋಪಿ ರಸ ಅಪಿ ಅಂದರೆ ಮನಸ್ಸಿನ ಆಶೆ ಅಥವಾ ಬಯಕೆ ನಾಲಿಗೆಯ ರಸಭೋಗಶಕ್ತಿ ಎರಡೂ ಪರಂ ದೃಷ್ಟ ನಿವರ್ತತೆ ಪರಮಾತ್ಮರ ದರ್ಶನದಿಂದ ಮಾತ್ರನೇ ನಾಶ ಆಗುತ್ತೆ ಹೊರತು ಅನ್ಯ ಉಪಾಯ ಅನ್ನೋದಿಲ್ಲ ಈ ಶ್ಲೋಕಕ್ಕೆ ಭಾಷ್ಯದಲ್ಲಿ ಆಚಾರ್ಯರು ಎರಡು ಅರ್ಥಗಳನ್ನು ತಿಳಿಸ್ತಾರೆ ಉಪವಾಸದಿಂದ ಪಂಚ ಜ್ಞಾನೇಂದ್ರಿಯಗಳ ಭೋಗಶಕ್ತಿ ಎನ್ನುವುದು ಕುಂದತ್ತೆ ಆದರೆ ಮನಸ್ಸಿನಲ್ಲಿ ಇರುವಂತಹ ಆಶೆ ಕಡಿಮೆ ಆಗೋದಿಲ್ಲ ನಾಶ ಆಗೋದಿಲ್ಲ ಅದು ಪರಮಾತ್ಮನ ದರ್ಶನದಿಂದಲೇ ನಿವೃತ್ತಿಯಾಗುವಂಥದ್ದು ಇನ್ನೊಂದು ರೀತಿ ಏನು ಅಂದರೆ ಕಣ್ಣು ಮೊದಲಾಗಿರ್ತಕ್ಕಂಥ ನಾಲ್ಕು ಇಂದ್ರಿಯಗಳ ಭೋಗಶಕ್ತಿ ಇದು ಉಪವಾಸದಿಂದ ಮಾತ್ರ ಕುಂಠಿತ ಆಗತ್ತೆ ಆದರೆ ನಾಲಿಗೆಯ ಭೋಗಶಕ್ತಿ ಮಾತ್ರ ಹಾಗೇ ಇರುತ್ತೆ ಭಗವಂತನ ದರ್ಶನದಿಂದ ಮನಸಿನ ಆಶೆಯ ಜೊತೆಗೆ ನಾಲಿಗೆಯ ಭೋಗಶಕ್ತಿಯೂ ಕೂಡ ಕುಂಠಿತ ಆಗತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಗೀತೆಯ ಒಟ್ಟು ತಾತ್ಪರ್ಯ ಏನು ಅಂದರೆ ನಮ್ಮ ಬಾಹ್ಯೇಂದ್ರಿಯಗಳು ಅವುಗಳ ಆಹ್ವಾದ ಆಸ್ವಾದಿಸುವಂತಹ ಭೋಗವಸ್ತುಗಳು ಎದುರಿಗೆ ಇದ್ದಾಗಲೂ ಅವುಗಳ ಜೊತೆಗೆ ಸಂಪರ್ಕವನ್ನ ಮಾಡದೇ ಇರಬೇಕು ಇಂದ್ರಿಯಗಳು ಅವುಗಳೊಂದಿಗೆ ಸಂಪರ್ಕವನ್ನ ಪಡ್ಕೊಂಡ್ರೂ ಮನಸನ್ನ ಅವುಗಳ ಕಡೆಗೆ ಸೆಳಿಬಾರ್ದು ಮನಸು ಅಭಿಮುಖ ಆದರೂ ಮನಸ್ಸಿನಲ್ಲಿ ಅವುಗಳ ಬಗ್ಗೆ ಅಪೇಕ್ಷೆ ಅನ್ನೋದು ಬರಬಾರ್ದು ಮನಸ್ಸು ನಿಶ್ಚಂಚಲವಾಗಿ ತಟಸ್ಥವಾಗಿ ಇರಬೇಕು ಹೀಗೆ ಆದಾಗ ಮಾತ್ರ ವಿಷಯ ಸಂಪರ್ಕದಿಂದ ಆತನಿಗೆ ಕ್ಷೋಭೆ ಅಥವಾ ದುಃಖ ಅನ್ನೋದು ಈ ಸ್ಥಿತಿಯನ್ನು ಎರಡು ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ಬಾಹ್ಯದಲ್ಲಿ ಇಂದ್ರಿಯಗಳಲ್ಲಿ ಉಪವಾಸ ದಿನಿಮಿತ್ತ ಭೋಗಶಕ್ತಿಯನ್ನು ಕುಂದಿಸುವಂಥದ್ದು ಮನಸ್ಸಿನಲ್ಲಿ ವಿಷಯದ ಅಭಿಲಾಷೆ ನಿವೃತ್ತಿಯಾಗೋದ್ರಿಂದ ಈ ಎರಡೂ ಸಂದರ್ಭ ಉಪವಾಸದಿಂದ ಸಾಧಕನಿಗೆ ಮತ್ತು ಜ್ಞಾನಿಗೆ ಬ್ರಹ್ಮದರ್ಶನದಿಂದ ಮಾತ್ರ ಸಾಧ್ಯ ಆಗತ್ತೆ ಉಪವಾಸ ಮಾಡೋದರಿಂದ ನಾವೇನೋ ಭೋಗವಸ್ತುಗಳ ಸಂಬಂಧವನ್ನು ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ದೈಹಿಕವಾಗಿ ಆ ವಸ್ತುಗಳ ಸಂಬಂಧವನ್ನು ತ್ಯಾಗ ಮಾಡಿದರೂ ಕೂಡ ಮಾನಸಿಕವಾಗಿ ಅದನ್ನು ಪರಿತ್ಯಾಗ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದೇ ಇಲ್ಲ ಉದಾಹರಣೆ ಕೊಡಬೇಕು ಅಂತಾದರೆ ಏಕಾದಶಿ ದಿನ ನಿರ್ಜಲ ಉಪವಾಸ ಮಾಡಿದರೂ ಕೂಡ ದ್ವಾದಶಿ ದಿನದ ಅಡುಗೆಯದೇ ಚಿಂತೆ ನಮಗೆ ಏನೇನು ಅಡುಗೆ ಮಾಡಬೇಕು ಎರಡು ಏಕಾದಶಿ ದ್ವಾದಶಿ ಆಗಿದೆ ಬಹಳ ಬಿಸಿಲಿದೆ ಅದರಿಂದ ಏನೇನು ಮಾಡಿದ್ರೆ ದೇಹಕ್ಕೆ ಮನಸ್ಸಿಗೆ ಹಿತಕರ ಆಗತ್ತೆ ಈ ರೀತಿಯಾಗಿ ದ್ವಾದಶಿ ಏನು ಅಡುಗೆ ಮಾಡಬೇಕು ಅನ್ನೋದ್ರೊಳಗೆ ಏಕಾದಶಿ ಕಾಲ ಅನ್ನೋದು ಪರ್ಯವಸಾನ ಆಗ್ತಾ ಆಹಾರ ಇಲ್ಲದೇ ಇದ್ದಾಗ ಇತರ ಇಂದ್ರಿಯಗಳ ಶಕ್ತಿ ಕುಂಠಿತ ಆದರೂ ನಾಲಿಗೆಯ ಶಕ್ತಿ ಮಾತ್ರ ಚುರುಕಾಗೇ ಇರುತ್ತೆ ಇನ್ನೊಂದು ದೃಷ್ಟ ಅಂತ ಮರದ ಶಾಖೆಗಳನ್ನು ಕೊಂಬೆಗಳನ್ನು ಕಡಿದ್ರೂ ಬೇರೆಗೆ ನೀರು ಹಾಕಿದರೆ ಅದು ಪುನಃ ಹೇಗೆ ಚಿಗರುತ್ತೋ ಹಾಗೆ ನಾಲಿಗೆಯನ್ನು ನಿಯಂತ್ರಿಸದೇ ಇದ್ದರೆ ಮಾನಸಿಕ ಆಶೆ ಮನಸಿನ ಆಕಾಂಕ್ಷೆ ಅನ್ನೋದು ನಿಲ್ಲೋದಿಲ್ಲ ನಮ್ಮ ಈ ಬಾಹ್ಯ ಪ್ರಯತ್ನದಿಂದ ತಕ್ಕ ಪ್ರಯೋಜನ ಆದರೂ ಕೂಡ ಪೂರ್ಣವಾಗಿ ನಮ್ಮ ಮನಸ್ಸಿನ ಆಸೆಯ ನಿವೃತ್ತಿ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಮಾತ್ರವೇ ಸಾಧ್ಯ ಹೊರತೋ ಅನ್ಯ ಮಾರ್ಗ ಅನ್ನೋದಿಲ್ಲ ಪರಮಾತ್ಮನ ದರ್ಶನದಿಂದ ಆಗುವಂತಹ ಆನಂದದ ಮುಂದೆ ಉಳಿದ ಪ್ರಾಪಂಚಿಕ ಕ್ಷುದ್ರ ಸುಖಗಳಿಗೆ ಹೆಚ್ಚಿನ ಮಹತ್ವ ಅನ್ನೋದು ಹೇಗಿರ್ಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಪರಮಾತ್ಮನ ದರ್ಶನ ಆಯಿತು ಅಂದರೆ ಮಹದಾನಂದ ಪರಮಾನಂದ ಅದಕ್ಕಿಂತ ಮೀರಿದ ಆನಂದ ಜಗತ್ತಿನಲ್ಲಿ ಯಾವುದೂ ಇಲ್ಲ ಜ್ಞಾನಿಯನ್ನು ಈ ಕ್ಷುದ್ರ ಸುಖಗಳ ಸುಖವು ವಿಷಯ ಸುಖ ಅದು ಸುಖಗಳ ಆಕರ್ಷಣೆಯಾಗಲಿ ಕಿಂಚಿತ್ತೂ ವಿಚಲಿತಗೊಳಿಸೋದೇ ಇಲ್ಲ ಈ ಬಾಧೆ ಯಾರಿಗೆ ವಿಶೇಷಗಳ ಪದಾರ್ಥಗಳ ಬಾಧೆ ಆಕಾಂಕ್ಷೆ ಯಾರಿಗೆ ಅಂದರೆ ಅಜ್ಞಾನಿಗಳಿಗೆ ಉದಾಹರಣೆಗೆ ಮಗು ಎಷ್ಟು ತಿಂಡಿ ಆಟಿಗೆ ಸಾಮಾನುಗಳನ್ನು ಇತ್ಯಾದಿ ಪದಾರ್ಥಗಳನ್ನು ಹಿಡ್ಕೊಂಡಿದ್ದರೂ ತನ್ನನ್ನು ಇಷ್ಟು ಕಾಲ ಬಿಟ್ಟು ಅಗಲಿರ್ತಕ್ಕಂಥ ತಾಯಿ ಬಂದಾಗ ಅವುಗಳನ್ನೆಲ್ಲ ಕಿಂಚಿತ್ತೂ ಅಭಿಮಾನ ಇಲ್ಲದೆ ದೂರ ಒಗೆದು ತಳ್ಳಿ ತಾಯಿಯನ್ನೇ ಬಂದ ಅಪ್ಕೊಳ್ಳುವಂತೆ ಪರಮಾತ್ಮನ ದರ್ಶನವನ್ನು ಪಡೆದವರಿಗೆ ವಿಷಯವಸ್ತುಗಳನ್ನೆಲ್ಲ ದೂರ ತಳ್ಳಲಿಕ್ಕೆ ಅಥವಾ ಒಗಿಲಿಕ್ಕೆ ಏನು ಕಷ್ಟ ಅಥವಾ ಪ್ರಯಾಸ ಅನ್ನೋದಾಗೋದೇ ಇಲ್ಲ ಪುಟ್ಟ ಎಷ್ಟೇ ತನಗೆ ಅಪೇಕ್ಷಿತವಾಗಿರ್ತಕ್ಕಂಥ ತಿಂಡಿ ಇರ್ಬೋದು ಆಟದ ಸಾಮಾನಿರ್ಬೋದು ಅಥವಾ ತನಗೆ ಆಪ್ತರಾಗಿರ್ತಕ್ಕಂಥ ಬೇರೆ ಮಕ್ಕಳಿರ್ಬೋದು ಯಾರ ಜೊತೆಗೆ ಹೇಗೆ ಕಾಲ ಕಳೀತಾ ಇದ್ದರೂ ಇದುವರೆಗೆ ಬಹಳ ಕಾಲ ತಾಯಿಯಿಂದ ದೂರ ಇರತಕ್ಕಂಥ ಮಗು ತಾಯಿ ಬಂದ ತಕ್ಷಣ ಆ ಎಲ್ಲ ವಸ್ತುಗಳನ್ನು ವ್ಯಕ್ತಿಗಳನ್ನು ದೂರ ತಳ್ಳಿ ತಾಯಿ ಹತ್ತಿರ ಓಡಿ ಹೋಗುತ್ತೆ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಪರಮಾತ್ಮನನ್ನು ದರ್ಶನವನ್ನು ಪಡೆದಾಗ ವಿಷಯ ವಸ್ತುಗಳನ್ನೆಲ್ಲ ದೂರ ತಳ್ಳೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇಲ್ಲದೆ ಮಾಡ್ತಾನೆ ಯಾವುದೇ ಕಷ್ಟ ಅಥವಾ ಪ್ರಯಾಸ ಅನ್ನೋದು ಆಗೋದೇ ಇಲ್ಲ ಪರಮಾತ್ಮನ ಪ್ರೇಮದ ಮುಂದೆ ಇನ್ನುಳಿದ ಬೆಲೆ ಬಾಳುವ ವಸ್ತುಗಳೇ ಕೂಡ ತುಚ್ಚವಾಗಿ ಕಾಣಿಸುತ್ತೆ ಅದಕ್ಕೆ ಕೃಷ್ಣ ಪರಮಾತ್ಮ ಭಗವಂತ ಹೇಳತಾನೆ ರಸೋವರ್ಜಂ ರಸೋಪ್ಯಸ ಪರಂ ದೃಷ್ಟಿ ಭಗವಂತನ ಪ್ರೇಮ ಮತ್ತು ಅವನ ಧ್ಯಾನದಿಂದ ಉಂಟಾಗುವಂತಹ ಕಲ್ಪನೆ ಇಲ್ಲದೆ ನಾವು ವಿಷಯ ಪದಾರ್ಥಗಳ ಭೋಗ ಪದಾರ್ಥಗಳ ಬೆನ್ನು ಸುಖವನ್ನು ಹುಡುಕೊಂಡು ಹೊರಟಿದ್ದೀವಿ ಅವುಗಳನ್ನು ಬಿಟ್ಟು ಪರಮಾತ್ಮನ ಕಡೆಗೆ ನಮ್ಮ ದೃಷ್ಟಿಯನ್ನು ಹರಿಸಲಿಕ್ಕೆ ನಮಗೆ ಆಗ್ತಿಲ್ಲ ಈ ಏಕಾಗ್ರತೆಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಪರಮಾತ್ಮನ ಗುಣಗಳ ಚಿಂತನವನ್ನು ವಿಷಯ ಪದಾರ್ಥಗಳಲ್ಲಿರ್ತಕ್ಕಂಥ ದೋಷಗಳನ್ನು ತೂಗಿ ನೋಡಬೇಕು ಸಮಾಲೋಚನೆ ಮಾಡಿ ಜಿಜ್ಞಾಸೆಯ ಮೂಲಕ ತಿಳ್ಕೋಬೇಕು ಹಾಗೆ ನೋಡಿದರೆ ಆಗ ನಮಗೇ ತಿಳಿಯತ್ತೆ ಯಾವುದು ಶ್ರೇಷ್ಠ ಅಥವಾ ಯಾವುದು ಮೋಕ್ಷಕ್ಕೆ ಸಾಧಕ ಯಾವುದು ಬಾಧಕ ಅಥವಾ ಪ್ರತಿಬಂಧಕ ಅನ್ನೋದು ನಮಗೆ ತಿಳಿಯತ್ತೆ ಪರರ ದೋಷಗಳನ್ನು ಸದಾಕಾಲ ಚಿಂತನೆ ಮಾಡೋ ಬದಲಿಗೆ ನಾವು ಭೋಗ ಮಾಡ್ತಕ್ಕಂಥ ವಿಷಯ ಪದಾರ್ಥಗಳಲ್ಲಿರ್ತಕ್ಕಂಥ ದೋಷಗಳನ್ನು ಚಿಂತಿಸಿದರೆ ಅದರಲ್ಲಿ ಕ್ರಮೇಣವಾಗಿ ವೈರಾಗ್ಯ ಗುಣ ಅನುಸಂಧಾನದಿಂದ ಭಗವಂತನಲ್ಲಿ ಭಕ್ತಿ ಸಹಜವಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ವಿಷಯ ಪದಾರ್ಥಗಳಲ್ಲಿ ಭಗವಂತನ ಗುಣ ಚಿಂತನೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಭಗವಂತನ ಅಚಿಂತ್ಯದ್ಭುತ ಸೃಷ್ಟಿಯ ಹಿನ್ನೆಲೆಯಲ್ಲಿ ಅವನ ಅಚಿಂತ್ಯ ಅದ್ಭುತ ಶಕ್ತಿಯ ಚಿಂತನೆಯನ್ನು ಮಾಡಬೇಕು ಆ ಎಲ್ಲ ವಿಷಯ ಪದಾರ್ಥಗಳು ನಮಗೆ ಪ್ರಾಪ್ತಿಯಾಗುವಲ್ಲಿ ಭಗವಂತನ ಕಾರುಣ್ಯದ ಚಿಂತನೆಯನ್ನು ಮಾಡಬೇಕು ಆ ಎಲ್ಲ ಪದಾರ್ಥಗಳಿಂದ ಸುಖ ಸಾಧನತ್ವದ ಸಿದ್ಧಿ ಇದು ಭಗವಂತನ ಅನುಗ್ರಹದಿಂದ ನಮಗೆ ದೊರೆತದ್ದು ಅಂತ ಈ ರೀತಿಯಾಗಿ ಪದಾರ್ಥಗಳ ಸೃಷ್ಟಿಯ ಹಿನ್ನೆಲೆಯಲ್ಲಿ ಪದಾರ್ಥಗಳ ಪ್ರಾಪ್ತಿ ನಮಗೆ ಆಗುವಂತ ಸಂದರ್ಭದಲ್ಲಿ ಭಗವಂತನ ಕಾರುಣ್ಯ ಪದಾರ್ಥಗಳಿಂದ ಸುಖ ಸಾಧನತ್ವದ ಸ್ಥಿತಿಯಾಗಬೇಕು ಅಂತಾದರೆ ಭಗವಂತನ ಅನುಗ್ರಹ ಹೀಗೆ ಮೂರು ಹಿನ್ನೆಲೆಯಲ್ಲಿ ಅಥವಾ ಮೂರು ರೀತಿಯಾಗಿ ನಾವು ಚಿಂತನೆ ಮಾಡಿದಾಗ ಭಗವಂತ ಮಾಡುವಂತಹ ಅನಂತ ಅನಿಮಿತ ಉಪಕಾರಿಯಾದ ಭಗವಂತನ ಬಗ್ಗೆ ಪ್ರೇಮಯುಕ್ತವಾಗಿರ್ತಕ್ಕಂಥ ಭಕ್ತಿ ಅನ್ನೋದು ಹೆಚ್ಚುತ್ತೆ ಅವನ ಅವನಿಲ್ಲದೇ ಇರತಕ್ಕಂಥ ಜಗತ್ತನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು ಆಧಾರ ಅಂತ ದಾಸರಾಯರು ಹೇಳ್ತಾರೆ ಆದರೆ ನಾವು ಮಾಡ್ತಾ ಇರೋದೇನು ವಿಷಯ ಪದಾರ್ಥಗಳಲ್ಲಿಯೇ ಗುಣಗಳನ್ನು ಹುಡುಕ್ತೀವಿ ಕಾಣ್ತೀವಿ ಅವುಗಳನ್ನೇ ಅತಿಯಾಗಿ ಅಂದರೆ ಅವಶ್ಯಕತೆಗಿಂತ ಹೆಚ್ಚು ಅದರಲ್ಲೇ ಪ್ರೀತಿ ಪ್ರೇಮವನ್ನು ಮಾಡ್ತೀವಿ ಆದ್ದರಿಂದ ಜಪ ಅಥವಾ ಧ್ಯಾನಕ್ಕೆ ಕುಳಿತರೂ ಕೂಡ ಯಾಂತ್ರಿಕವಾಗಿ ಜಪ ಮಣಿ ಮನಸ್ಸು ಮಾತ್ರ ಬೇರೆ ಎಲ್ಲೋ ಹೋಗಿರುತ್ತೆ ಮನಸ್ಸು ಮಾತ್ರ ಭಗವಂತನನ್ನು ಸ್ಮರಣೆನೇ ಮಾಡದೆ ಸಾಂಸಾರಿಕ ವಿಷಯಗಳನ್ನೇ ಆಲೋಚನೆ ಮಾಡ್ತಾ ಇರುತ್ತೆ ಇಂತಹ ವಿಷಯ ಪದಾರ್ಥಗಳ ಪ್ರೇಮ ಧ್ಯಾನಗಳಿಂದ ಅವುಗಳಲ್ಲಿ ಆಸಕ್ತಿ ನಮಗೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ತಡೆಯುವಂತಹ ವಿಘ್ನಗಳೇನಾದರೂ ಬಂತು ಅಂತಾದರೆ ಆಗ ಕ್ರೋಧ ತ್ವಕೋಪ ಅನ್ನೋದು ಉಂಟಾಗತ್ತೆ ಕಾಮಾತ್ ಕ್ರೋಧೋ ಬಿಜಾಯತೆ ಈ ಕಾಮ ಕ್ರೋಧಗಳಿಂದ ಮೋಹಪರವಶನಾಗಿ ವ್ಯಕ್ತಿಗೆ ತನ್ನ ಕರ್ತವ್ಯದ ಸ್ಮರಣೆಯೇ ಬರೋದಿಲ್ಲ ಅವನಿಗೆ ಕರ್ತವ್ಯದ ಬಗ್ಗೆ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ ಕೂಡ ಆ ಸಂದರ್ಭದಲ್ಲಿ ಅವನಿಗೆ ತಾನೇನು ಮಾಡ್ತಾಯಿದ್ದೀನಿ ಅನ್ನೋ ಕಲ್ಪನೆಯೂ ಇರೋದಿಲ್ಲ ಶಾಸ್ತ್ರಗಳು ತಿಳಿಸಿರ್ತಕ್ಕಂಥ ವಿಧಿ ನಿಷೇಧಗಳನ್ನೆಲ್ಲ ಅವನು ಮರೆತೇ ಬಿಡ್ತಾನೆ ತಿಳುವಳಿಕೆ ಇದ್ದರೂ ಜ್ಞಾನ ಇದ್ದರೂ ಈಗ ಕಾಮಕ್ರೋಧಾದಿ ಆವೇಶಕ್ಕೆ ಒಳಗಾಗಿ ಎಲ್ಲವನ್ನು ಕೂಡ ಮರತೇ ಬಿಡ್ತಾನೆ ಹೀಗಾಗಿ ಅವನ ವಿವೇಕವೇ ನಾಶ ಆಗಿ ವರ್ತನೆ ಮಾಡ್ತಾನೆ ತನ್ನ ವಿನಾಶವನ್ನು ತಾನೇ ಆವಾಹನೆ ಮಾಡ್ಕೊತಾನೆ ಇನ್ನು ಉಪವಾಸ ಮಾಡ್ತಾ ಆಹಾರ ತಿಂತಾ ಇದ್ದರೂ ಅಥವಾ ತ್ಯಾಗ ಮಾಡಿದ್ರು ಅವುಗಳ ಮೇಲಿನ ಅಭಿಮಾನ ಮಾತ್ರ ಹಾಗೇನೇ ಇರುತ್ತೆ ಅದು ನಾಶ ಆಗಿರೋದಿಲ್ಲ ಅದೇ ರೀತಿಯಾಗಿ ಸಾಧನೆಗೆ ಅಪೇಕ್ಷೆ ಒಂದೇ ಸಾಲದೋ ಅದಕ್ಕೆ ತಕ್ಕ ಅರ್ಹತೆಯೂ ಇರಬೇಕು ಅಂತ ತಾತ್ಪರ್ಯ ತತ್ವಜ್ಞಾನ ಅನ್ನೋದು ಜಗತ್ತಿನ ಅತ್ಯುತ್ತಮವಾದ ಶಾಸ್ತ್ರವೇ ಆಗಿದ್ದರೂ ಕೂಡ ಅದಕ್ಕೆ ಭಗವನ್ನಿಷ್ಠೆ ಆಳವಾದ ವಿಚಾರವಂತಿಕೆ ಪರಿಶುದ್ಧವಾಗಿರ್ತಕ್ಕಂಥ ಸದಾಚಾರ ವಿಶೇಷವಾದ ತ್ಯಾಗ ಬುದ್ಧಿ ಬದಲಾಗಿರ್ತಕ್ಕಂಥ ಅಪೂರ್ವ ಸಾಧನಗಳ ಅವಶ್ಯಕತೆ ಅನ್ನೋದು ಅತ್ಯಂತ ಅನಿವಾರ್ಯ ಇಂದ್ರಿಯ ಜಯವನ್ನು ಸಾಧಿಸದೇ ಇರ್ತಕ್ಕಂಥ ಯಾರಿಗೂ ಎಂದಿಗೂ ತತ್ವಜ್ಞಾನ ಅನ್ನೋದು ಸಿದ್ಧಿಸೋದೇ ಇಲ್ಲ ಸಾಮಾನ್ಯ ಉಪಾಯಗಳಿಂದ ಇಂದ್ರಿಯ ಜಯ ಪ್ರಾಪ್ತಿಯಾಗೋದು ಕೂಡ ಅಷ್ಟೇ ದುರ್ಲಭವಾಗಿರ್ತಕ್ಕಂಥದ್ದು ಅದಕ್ಕೆ ನಿರಾಶರಾಗದೆ ತುಂಬ ಶ್ರಮಸಾಧ್ಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಇಂದ್ರಿಯ ಜಯವನ್ನು ಮೊದಲಿಗೆ ಸಾಧಿಸಬೇಕು ಈ ನಿರಾಹಾರ ವ್ರತವೂ ಕೂಡ ಏಕಾದಶಿ ಕೃಷ್ಣ ಜಯಂತಿ ಅಂತಹ ಸಂಪೂರ್ಣ ನಿರಾಹಾರ ವ್ರತಗಳು ಆಯಾ ತಿಂಗಳುಗಳಲ್ಲಿ ಕೆಲವನ್ನು ಮಾತ್ರವೇ ಬಿಡಬೇಕಾಗಿರ್ತಕ್ಕಂಥ ಚತುರ್ಮಾಸಿ ವ್ರತಗಳು ಸದಾ ತ್ಯಾಗ ಮಾಡಬೇಕಾಗಿರ್ತಕ್ಕಂಥ ನಿತ್ಯ ವ್ರತ ಇತ್ಯಾದಿ ಅನೇಕ ರೀತಿಯಾಗಿ ಇರುವಂಥದ್ದು ಅವರವರ ಆರೋಗ್ಯಕ್ಕೆ ತಕ್ಕಂತೆ ಯಥಾಶಕ್ತಿ ಆಚರಣೆಯನ್ನು ಮಾಡುವಂಥದ್ದು ಇಂತಹ ಕಠಿಣವಾಗಿರ್ತಕ್ಕಂಥ ವ್ರತಾಚರಣೆಯಿಂದ ಇಂದ್ರಿಯಗಳ ಭೋಗಶಕ್ತಿ ಅನ್ನೋದು ಕುಗ್ಗುತ್ತಾ ಹೋಗುತ್ತೆ ಅದರಿಂದಾಗಿ ಅವನಿಗೆ ದುಷ್ಟ ವಿಷಯಗಳನ್ನು ತೊರೆಯೋದು ಅನಿವಾರ್ಯವಾಗಿ ಬರುತ್ತೆ ಉದಾಹರಣೆಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಅನ್ನವನ್ನು ಅನಿವಾರ್ಯವಾಗಿ ಬಿಡಲೇಬೇಕಲ್ವಾ ಹೇಗೆ ಬಿಡ್ತೀವೋ ಅದೇ ರೀತಿಯಾಗಿ ಏಕಾದಶಿ ಉಪವಾಸ ಮಾಡಬೇಕಾದ್ರೆ ದ್ವಾದಶಿ ಪಾಲನೆಯ ಚಿಂತೆ ಮನಸ್ಸನ್ನು ಆಕ್ರಮಣ ಮಾಡಿರುತ್ತೆ ವಿಷಯಾಪೇಕ್ಷೆಯು ಮನಸ್ಸಿನಿಂದಲೂ ಮರ್ಯಾದಾಗಲೇ ಇಂದ್ರಿಯ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ ಆದ್ದರಿಂದ ವಿಷಯಾಭಿಲಾಷೆಯನ್ನು ಗೆಲ್ಲಲಿಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ ಒಂದೇ ಸಾಧನ ಹೊರತು ಅನ್ಯ ಮಾರ್ಗ ಅನ್ನೋದಿಲ್ಲ ಆದ ಕಾರಣ ಪೂರ್ಣವಾಗಿ ಜಿತೇಂದ್ರಿಯ ಅಂತಂದರೆ ಸ್ಥಿತಪ್ರಜ್ಞೆಯೇ ಆಗಿರಬೇಕು ಜಿಜ್ಞಾಸುಗಳಿಗೆ ಇಂದ್ರಿಯ ಜಯಕ್ಕೆ ನಿರಾಹಾರವು ಪ್ರಧಾನ ಅಂತಾದರೆ ಜ್ಞಾನಿಗಳಿಗೆ ಬ್ರಹ್ಮದರ್ಶನವೇ ಇಂತೆ ಇಂದ್ರಿಯ ಜಿಗ ನಿಗ್ರಹಕ್ಕೆ ಅಥವಾ ಇಂದ್ರಿಯ ಜಯಕ್ಕೆ ಪ್ರಧಾನವಾಗಿರ್ತಕ್ಕಂಥ ಸಾಧನ ಗೀತಾ ಭಾಷೆಯಲ್ಲಿ ಆಚಾರ್ಯರು ಹೇಳಬೇಕಾದ್ರೆ ನಿರಾಹಾರತ್ವೇ ವಿಷಯಭೋಗ ಸಾಮರ್ಥ್ಯ ಅಭಾವ ಎತರ ಆಕಾಂಕ್ಷಾ ಅಭಾವೋವ ರಸ ಆಕಾಂಕ್ಷಿ ನವರ್ತತೆ ಇತ್ಯಾದಿ ಎಲ್ಲ ಹೇಳಿ ನಿರಾಹಾರದಂತಹ ಮಹಾಪ್ರಯತ್ನವನ್ನು ಬಿಟ್ಟು ಪ್ರತ್ಯಾಹಾರದಂತಹ ಸಾಮಾನ್ಯ ಪ್ರಯತ್ನದಿಂದ ಇಂದ್ರಿಯ ಜಯವನ್ನು ಅಥವಾ ಇಂದ್ರಿಯ ನಿಗ್ರಹವನ್ನು ಸಾಧಿಸೋದಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಈ ಪ್ರಶ್ನೆಗೆ ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾನೆ ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ ಇಂದ್ರಿಯಗಳನ್ನು ಅಶ್ವ ಅಂತ ಕಠೋಪನಿಷತ್ ಕರೆದಿದೆ ಆದ್ದರಿಂದ ಇಂದ್ರಿಯ ಜಯವು ಬಹಳ ಕಷ್ಟ ಸಾಧ್ಯ ಅಂತ ತಾತ್ಪರ್ಯ ಸಾಮಾನ್ಯವಾಗಿ ಅಶ್ವಾರೋಹಿಗಿಂತಲೂ ಅಥವಾ ಅಶ್ವವನ್ನು ಸವಾರಿ ಮಾಡತಕ್ಕಂಥವನಿಗಿಂತಲೂ ಕುದುರೆಯೇ ಹೆಚ್ಚು ಬಲಿಷ್ಠ ಆಗಿರುತ್ತೆ ಅದಕ್ಕೆ ಅಶ್ವಶಕ್ತಿ ಅಂದರೆ ಹಾರ್ಸ್ ಪವರ್ ಅಂತ ಕರೆಯೋದು ಈ ಪ್ರಸಿದ್ಧ ಮಾತಿನಲ್ಲಿ ಅಶ್ವಗಳ ಶಕ್ತಿ ಹೆಚ್ಚು ಅಂತ ನಿರೂಪಿತ ಕುದುರೆ ಗಾಡಿ ಅಥವಾ ಟಾಂಗ ಹತ್ತಿರತಕ್ಕಂಥ ಜನರು ಅಥವಾ ಭಾರೀ ಭಾರದ ಸಾಮಾನುಗಳನ್ನು ಹೊತ್ತಂತಹ ಕುದುರೆ ಗಾಡಿಯನ್ನು ಓಡ್ತಾ ಓಡ್ತಾ ಹೇಳ್ಕೊಂಡು ಹೋಗುತ್ತೆ ಇದನ್ನು ನೋಡಿರ್ತಕ್ಕಂಥ ಎಲ್ಲರಿಗೂ ಅಶ್ವಗಳ ಶಕ್ತಿ ಎಷ್ಟಿದೆ ಅಂತ ಒಂದು ಪರಿಕಲ್ಪನೆ ಅನ್ನೋದು ಬರುತ್ತೆ ಬಲಿಷ್ಠ ಆಗಿರೋದ್ರ ಜೊತೆಗೆ ಸದಾ ಚಂಚಲವಾಗಿರುವಂಥದ್ದು ಸುಲಭವಾಗಿ ವಶಕ್ಕೆ ಸಿಗದೇ ಇರುವಂಥದ್ದು ಅಶ್ವಗಳ ಮತ್ತೊಂದು ಸ್ವಭಾವ ಅಶ್ವಾರೋಹಣ ಅಂದು ಒಂದು ಇದೊಂದು ಅಸಾಮಾನ್ಯವಾಗಿರ್ತಕ್ಕಂಥ ವಿದ್ಯೆ ಅಂತಲೇ ಪರಿಗಣಿತ ಎಲ್ರಿಗೂ ಅಶ್ವಾರೋಹಣ ಮಾಡೋದು ಸಾಧ್ಯ ಇಲ್ಲ ಅಂತಹ ಅಶ್ವಗಳಂತೆ ಇರುವ ಇಂದ್ರಿಯಗಳು ಸಹ ಸುಲಭವಾಗಿ ವಶಕ್ಕೆ ಸಿಗಲಾರದಷ್ಟು ಬಲಿಷ್ಠವಾಗಿವೆ ಮತ್ತು ಸದಾ ವಿಷಯಗಳತ್ತ ಹೋಗುವ ಓಡುವ ಪ್ರಯತ್ನವನ್ನು ಮಾಡ್ತಾನೇ ಇರುತ್ತೆ ನಿರಂತರವಾಗಿ ಕುದುರೆ ಏರಿ ತನ್ನ ಗುರಿಯನ್ನು ಹೊಂದಲಿಕ್ಕೆ ಸವಾರಿ ಮಾಡುವಂತಹ ಅಶ್ವಾರೋಹಿಯಂತೆ ಇಂದ್ರಿಯಗಳನ್ನು ಅವು ಹೋಗುವಂತಹ ದಾರಿಗೆ ಬಿಡದೆ ಶಾಸ್ತ್ರ ತಿಳಿಸುವಂತಹ ಸನ್ಮಾರ್ಗದಲ್ಲಿ ತೊಡಗಿಸಬಲ್ಲ ಮನೆಗೆ ಜಿತೇಂದ್ರಿಯ ಅಂತ ಕರೀತಾರೆ ಈ ಇಂದ್ರಿಯ ಜಯವು ಇಂತಹ ಬಹು ಶ್ರಮ ಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಆಗಿರೋದ್ರಿಂದಲೇ ಅದಕ್ಕೆ ನಿರಾಹಾರಾದಿ ಮಹಾಪ್ರಯತ್ನ ಅನ್ನೋದು ಅತ್ಯಂತ ಅಪೇಕ್ಷಿತವಾಗಿರುವಂಥದ್ದು ಶ್ರೀಮದಾಚಾರ್ಯರು ಈಗ ನಮ್ಮ ಸಂಶಯ ಏನು ಅಂದರೆ ಇಂದ್ರಿಯ ಜಯಕ್ಕಾಗಿ ಪ್ರಯಾಸ ಅಥವಾ ಉಪವಾಸಾದಿಗಳನ್ನು ಯಾಕೆ ಮಾಡಬೇಕು ಯೋಗಶಾಸ್ತ್ರದಲ್ಲಿ ಹೇಳಿರುವಂತಹ ಪ್ರತ್ಯಾಹಾರಾದಿ ಸಾಮಾನ್ಯ ವಿಷಯದಿಂದಲೇ ಇಂದ್ರಿಯಗಳನ್ನು ಜಯಿಸಬಹುದಲ್ವಾ ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಇರುವಂತಹ ವಿಷಯ ಆಕಾಂಕ್ಷೆಯ ನಿವೃತ್ತಿಗಾಗಿ ಬ್ರಹ್ಮ ಪರೋಕ್ಷದ ಇಲ್ಲ ಈ ಪ್ರಪಂಚನಶ್ವರ ಮೋಕ್ಷ ಅನ್ನೋದು ಶಾಶ್ವತ ಅನ್ನೋ ವಿವೇಕದಿಂದಲೇ ವಿಷಯಾಭಿಲಾಷೆಯನ್ನು ಕಳ್ಕೋಬಹುದು ಮತ್ತು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಆಕ್ಷೇಪಗಳಿಗೆ ಮುಂದೆ ಅರವತ್ತನೇ ಪದ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪರಿಹಾರವನ್ನು ತಿಳಿಸ್ತಾನೆ ಯತಥೋ ಹ್ಯ ಪಿ ಕೌಂತ್ಯ ಪುರುಷಸ ವಿಪಸ್ಥಿತ ಇಂದ್ರಿಯಣಿ ಪ್ರಮೀನಿ ಹರಂತ ಪ್ರಸಭಂ ಮನಃ ಇಲ್ಲಿ ವಿಪಶ್ಚಿತ ಅಂದರೆ ಪರೋಕ್ಷಜ್ಞಾನಿಗಳು ಯತಥೋಪಿ ಅಂದರೆ ಸಾಧಾರಣ ಪ್ರಯತ್ನವೀ ಪ್ರಸಭಂ ಅಂದರೆ ಬಲತ್ ಹರಂತಿ ಮನಃ ವಿಪಶ್ಚಿ ಅಂದರೆ ಪರೋಕ್ಷಜ್ಞಾನಿಯಾಗಿರುವಂತಹ ಯತಥಿ ಪ್ರತ್ಯಹಾರಾಧಿ ಸಾಮಾನ್ಯ ಪ್ರಯತ್ನವನ್ನು ಮಾಡುವಂತಹ ಪುರುಷಸ್ಯ ದೇಹದ ಮೇಲೆ ಅಭಿಮಾನ ಇರುವಂತಹ ಸಾಧಕನ ಇಂದ್ರಿಯಗಳು ಮನಃ ಮನಸ್ಸನ್ನು ಪ್ರಸಭಂ ಅಂದರೆ ಬಲಾತ್ಕಾರವಾಗಿ ಹರಂತಿ ತಾವು ವಿಷಯಗಳ ಕಡೆ ಹರಿದು ಮನಸ್ಸನ್ನು ಸೆಳಿತಾವೆ ಅದಕ್ಕೆ ವಿಷಯದಲ್ಲಿ ಅಭಿಲಾಷೆ ಹುಟ್ಟುವಂತೆ ಮಾಡುತ್ತೆ ಅದರಿಂದ ವಿಷಯ ಸುಖದ ಅಪೇಕ್ಷೆಯನ್ನು ಉಂಟು ಮಾಡೋದು ಯಾವುದು ಇಂದ್ರಿಯಗಳು ಹಾಗಾದರೆ ಆತ್ಮನಿಗೆ ಅದೇ ಸೋಲು ಸೋಲಾಗತ್ತೆ ಅಂತ ಇಂದ್ರಿಯಗಳು ಆತ್ಮನಿಗೆ ಕ್ಷೋಭೆ ಅಥವಾ ದುಃಖವನ್ನು ಉಂಟು ಮಾಡುವಂಥವುಗಳು ಆದ್ದರಿಂದಲೇ ಆತ್ಮ ಅವುಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾರಿಂದ ಯಾರು ದುಃಖಕ್ಕೆ ಈಡಾಗೋದಿಲ್ವೋ ಅಂತಹವರನ್ನು ಅವನು ಗೆದ್ದ ಅಂತ ಹೇಳ್ಬೋದು ಇಂದ್ರಿಯಗಳಿಂದ ಆತ್ಮ ತೊಂದರೆಗೀಡಾದರೆ ಅವುಗಳನ್ನು ಹೇಗೆ ತಾನೇ ಗೆದ್ದಂತೆ ಆಗತ್ತೆ ಆದ್ದರಿಂದ ಇಂದ್ರಿಯ ಜಯಕ್ಕೆ ಸಾಮಾನ್ಯ ಪ್ರಯತ್ನ ಅನ್ನೋದು ಸಾಲೋದಿಲ್ಲ ಹಿಂದೆ ತಿಳಿಸಿದಂತೆ ಮಹಾಪ್ರಯತ್ನ ಅನ್ನೋದೇ ಆದ್ದರಿಂದ ಇಂದ್ರಿಯಗಳು ಆತ್ಮನಿಗೆ ದುಃಖವನ್ನು ಕ್ಷೋಭೆಯನ್ನು ಉಂಟು ಮಾಡುವಂತಹ ಸ್ವಭಾವವನ್ನು ಹೊಂದಿದೆ ಪರೋಕ್ಷ ಜ್ಞಾನಿಯು ಪ್ರಯತ್ನ ಮಾಡಿದ್ರೂ ಇಂದ್ರಿಯ ಜ ಇಂದ್ರಿಯಗಳು ಕಡೆಗೆ ಸೆಳೆದುಕೊಂಡು ಅವುಗಳ ಬಗ್ಗೆ ಮನಸ್ಸಿಗೆ ಅಭಿಲಾಷೆಯನ್ನು ಮತ್ತೆ ಮತ್ತೆ ಉಂಟು ಮಾಡ್ತಾನೇ ಇರುತ್ತೆ ಸಾಮಾನ್ಯವಾಗಿರ್ತಕ್ಕಂಥ ಪ್ರಯತ್ನ ಮತ್ತು ನಿತ್ಯ ವಿವೇಕಗಳಿಂದ ಇಂದ್ರಿಯಗಳನ್ನು ಗೆಲ್ಲೋದು ಅಸಾಧ್ಯ ಅಂತಾದರೆ ಅವುಗಳನ್ನು ಗೆಲ್ಲೋದಕ್ಕೆ ಆಗೋದೇ ಇಲ್ಲ ಹಿಂದೆ ತಿಳಿಸ್ದಂಗೆ ಉಪವಾಸ ಮಾಡಿ ಗೆಲ್ಲಬೇಕು ಆದರೆ ನಿರಂತರ ಉಪವಾಸ ಇದ್ದರೆ ದೇಹ ಉಳಿಯೋದೇ ಕಷ್ಟ ಇನ್ನೊಂದು ಭಗವಂತನ ಅಪರೋಕ್ಷ ಇದು ಇಂದ್ರಿಯವನ್ನು ಗೆದ್ದರೆ ಮಾತ್ರ ಸಿಗುವಂಥದ್ದು ಹೀಗೆ ಇಂದ್ರಿಯ ಜಯ ಆದರೆ ಅಪರೋಕ್ಷ ಅಪರೋಕ್ಷ ಆದರೆ ಇಂದ್ರಿಯ ಜಯ ಹಾಗಾಗಿ ಅನ್ಯೋನ್ಯ ಆಶ್ರಯ ದೋಷ ಬಂತ ಪ್ರಶ್ನೆ ಬಂದರೆ ಇಂದ್ರಿಯ ಜಯವನ್ನೇ ಬಿಟ್ಟುಬಿಡಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಮುಂದೆ ಹೇಳ್ತಾನೆ ಕೃಷ್ಣ ಒಟ್ಟಿನಲ್ಲಿ ತಾತ್ಪರ್ಯ ಏನೋ ಇಂದ್ರಿಯ ಜಯ ಆಗದೆ ಅಪರೋಕ್ಷ ಆಗಲ್ಲ ಅಪರೋಕ್ಷ ಆಗದೇ ಇದ್ದರೆ ಇಂದ್ರಿಯ ಜಯ ಸಾಧಿಸೋದಕ್ಕೆ ಆಗೋದಿಲ್ಲ ಈ ಸಂಶಯಕ್ಕೆ ಕೃಷ್ಣ ಯಾವ ರೀತಿಯಾಗಿ ಪರಿಹಾರವನ್ನು ತಿಳಿಸ್ತಾನೆ ಅಂತ ನಾಳೆ ದಿನ ಸೇರಿದಾಗೆ ಮತ್ತೆ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣೆ ಬಸ್ತು